ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ತಂಬೆ ಪುಣಚ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ವೇದಾಂತ ಪರಿಭಾಷ ಅದನ್ನು ನಾವು ಈಗಾಗಲೇ ಇಪ್ಪತ್ತು ಕಂತುಗಳಲ್ಲಿ ನೋಡಿದ್ದೇವೆ ಈಗ ಇವತ್ತು ಇಪ್ಪತ್ತೊಂದನೇ ಕಂತು ಜೀವಸ್ಯ ಗತ್ಯಾಗತಿ ಎಂಬ ವಿಚಾರದ ಬಗ್ಗೆ ಅದರಲ್ಲಿ ಆ ಕೃತಿಯಲ್ಲಿ ಪರಿಭಾಷಾ ಶಬ್ದಗಳು ವೇದಾಂತದ ವಿಶುದ್ಧ ವೇದಾಂತ ಪರಿಭಾಷಾ ಅಂದರೆ ಅದರ ವಿಶುದ್ಧ ವೇದಾಂತ ರೀತಿಯ ಅರ್ಥ ಏನು ಇಂತಹ ಶಬ್ದಗಳಲ್ಲಿ ಬರ್ತವೆ ವೇದಾಂತಶಾಸ್ತ್ರದಲ್ಲಿ ಅದರ ವೇದಾಂತದ ತತ್ವದ ಪ್ರಕಾರವಾಗಿ ಏನರ್ಥ ಅಂತೇಳಿ ವ್ಯಾಖ್ಯಾನ ಮೊದಲಿಗೆ ಭಗವತ್ಪಾದ ಶಂಕರಾಚಾರ್ಯರು ಆದಿಶಂಕರರು ಇವರ ಚರಣಾರ್ವಿಂದಗಳಲ್ಲಿ ಶರಣ ಹೊಂದುತ್ತಾ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳವರ ಚರಣತರಗಳಲ್ಲಿ ಶರಣ ಹೊಂದುತ್ತಾ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ಡಾಕ್ಟರ್ ಕೆ ಜಿ ಸುಬ್ರಹ ಶರ್ಮಾರ ಚರಣತರಗಳಲ್ಲಿ ಶರಣಾಗುತ್ತ ವಿಶುದ್ಧ ವೇದಾಂತ ಪರಿಭಾಷ ಇದನ್ನು ಮುಂದುವರಿಸೋಣ ಇಪ್ಪತ್ತೊಂದನೇಗಂತು ಜೀವ ಗತಿ ಗತಿ ಆಗತಿ ತಾಣೋಪಪನೋದ ಸನ ವೃತ್ತಿಭೇದ ಪಂಚ್ಯಮನ ಮುಖ್ಯಪ್ರಾಣ ಗತಿ ಅಗತಿ ಅಂದರೆ ಜೀವನ ಬರುವಂಥದ್ದು ಮತ್ತು ಹೋಗುವಂಥದ್ದು ಜೀವನ ಬರುವಿಕೆ ಹೋಗುವಿಕೆ ಬರುವಿಕೆಗಳು ಅಂತೇಳಿ ಅಥವಾ ಉಟ್ಟು ಸಾವು ಎನ್ನುವಂಥದ್ದು ತಾಣ ಅಪಾನ ವ್ಯಾನ್ ಉದಾನ ಸನ ವೃತ್ತಿಭೇದ ಪಂಚ್ಯಪದ್ಯಮ ಮುಖ್ಯಪ್ರಾಣ ಮುಖ್ಯಪ್ರಣವು ಐದು ರೀತಿಯಲ್ಲಿ ಅದರ ವೃತ್ತಿ ಪ್ರವೃತ್ತಿ ಅದರ ವರ್ತನೆ ಐದು ರೀತಿಯಲ್ಲಿ ಇರುವ ಕಾರಣ ಐದು ರೀತಿಯಲ್ಲಿ ವ್ಯವಹಾರ ವ್ಯವಹಾರ ಮುಖ್ಯ ಪ್ರಾಣ ಯಾವುದಾಗಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಎಂಬುದಾಗಿ ಶಬ್ದಸ್ಪರ್ಶ ರೂಪರಸಗಂಧ ಲಕ್ಷಣ ಪಂಚವಿಷಯ ವಿಷಯಕ ಬುದ್ಧರ್ಥಾನಿ ಪಂಚಬುದ್ಧೀಂದ್ರಿಯಾಣಿ ಹಾಗೆಯೇ ಶಬ್ದಸ್ಪರ್ಶ ರೂಪರಸಗಂಧ ಲಕ್ಷಣಾತ್ಮಕ ಈ ಲಕ್ಷಣ ಉಳ್ಳ ಐದು ವಿಷಯ ಆ ವಿಷಯಕ್ಕೆ ಸಂಬಂಧಪಟ್ಟ ಬುದ್ಧಿ ಅದಕ್ಕಾಗಿ ಐದು ಬುದ್ಧಿ ಇಂದ್ರಿಯಗಳು ಅಥವಾ ಜ್ಞಾನೇಂದ್ರಿಯಗಳು ಯಾವುದೆಲ್ಲ ಕಿವಿ ಚರ್ಮ ಕಣ್ಣು ನಾಲಿಗೆ ಮೂಗು ಅನುಕ್ರಮವಾಗಿದೆ ಶಬ್ದಸ್ಪರ್ಶ ರೂಪರ ಸಗಂಧ ಇನ್ನು ಪಂಚುಧ್ಧೀಂದ್ರಿಯಾಣಿ ವಚನಾಧಾನ ವಿಹರಣೋತ್ಸರ್ಗಾನಂದಲಕ್ಷಣ ಪಂಚಕರ್ಮಾರ್ಥಾ ಪಂಚಕರ್ಮೇಂದ್ರಿಯಣಿ ಐದು ಕರ್ಮೇಂದ್ರಿಯು ವಾಕ್ ಪಾಣಿ ಪಾದ ವಾಯು ಉಪಸ್ಥ ಎಂಬುದಾಗಿ ಐದು ಕರ್ಮೇಂದ್ರಿಯಗಳು ಅನುಕ್ರಮವಾಗಿ ಅವುಗಳ ಕರ್ಮಗಳೇನೇನು ವಚನ ಮಾತಾಡಲಿಕ್ಕೆ ಆದಾನ ಅಥವಾ ದಾನ ಆದಾನ ಸ್ವೀಕಾರ ಕೈ ಸ್ವೀಕರಿಸಲಿಕ್ಕೆ ಪರಿಗ್ರಹಿಸಿ ಏನನ್ನಾದರೂ ಹಿಡ್ಕೊಳ್ಳಲಿಕ್ಕೆ ಪ್ರಾಣಿ ವಿಹರಣ ವಿಹಾರ ಮಾಡಿ ಸುತ್ತಾಡಲಿಕ್ಕೆ ಪಾದ ಪಾಯು ಅಂದರೆ ಉತ್ಸರ್ಗ ವಿಸರ್ಜನೆ ಮಾಡಲಿಕ್ಕೆ ಮಲ ವಿಸರ್ಜನೆ ಗುದ ಉಪಸ್ಥ ಅಂದರೆ ಆನಂದ ಏನು ಆನಂದ ಅದು ಲಿಂಗ ಗುಹ್ಯ ಅಥವಾ ಉಪಸ್ಥ ಅಂತ ಹೇಳ್ತೇವೆ ಅದು ಇಂದ್ರಿಯ ಸುಖವನ್ನು ಕೊಡತಕ್ಕಂತಹ ಒಂದು ಇಂದ್ರಿಯ ಕರ್ಮ ಕರ್ಮೇಂದ್ರಿಯ ಮೈಥುನಾದಿ ಆನಂದವನ್ನು ಕೊಡ್ತಕ್ಕಂತಹದ್ದು ಹೀಗೆ ಪಂಚಕರ್ಮಾರ್ಥಾನಿ ಐದು ಕರ್ಮಗಳಿಗೆ ಪಂಚಕರ್ಮೇಂದ್ರಿಯಗಳು ಸರ್ವಾಥ ವಿಷಯ ತ್ರೈಲೋಕ್ಯ ತ್ರೈಕಾಲವೃತ್ತಿಯಂತಕರಣ ತ್ರೈಕಾಲವೃತ್ತಿಯಂತಕರಣಕ ಎಲ್ಲ ಈ ಇಂದ್ರಿಯ ಇಂದ್ರಿಯರ್ಥವಿಷಯಗಳು ಸಂಬಂಧಪಟ್ಟು ತ್ರೈಕಾಲವೃತ್ತ ತ್ರೈಕಾಲವೃತ್ತಿಯಂತಕರಣಕ ಮನೋಬುದ್ಧಿರಹಂಕಾರಶ್ ಚಿತ್ತಂಚೇತಿ ಚತುರ್ಧಾ ವೃತ್ತಿಭೇದ ಒಂದು ಅಂತಃಕರ್ಣ ಏನು ಈ ಎಲ್ಲ ವಿಷಯಗಳನ್ನು ಪರಿಗ್ರಹಿಸ್ತಕ್ಕಂಥದ್ದು ಅದು ಚತುರ್ಧ ವೃತ್ತಿಭೇದ ವ್ಯಪದಿಶ್ಯಮಾನ ನಾಲ್ಕು ರೀತಿಯಾಗಿ ವೃತ್ತಿಭೇದದಿಂದ ಅದು ಕೂಡ ವಿಭಾಗಿಸಲ್ಪಟ್ಟಿದೆ ಮನೋಬುಧ್ಧಿ ಅಹಂಕಾರ ಚಿತ್ತ ಎಂಬುದಾಗಿ ಮನೋಬುಧಿರಹಂಕಾರ ಚತುರ್ಧಾವೃತ್ಭೇದ ವ್ಯಪದಶ್ಯಮ್ ಏಕಾದ್ರಿಯು ಈ ರೀತಿಯಾಗಿ ಹನ್ನೊಂದು ಇಂದ್ರಿಯಗಳು ಅಂತೇಳಿ ಹೇಳ್ತಾರೆ ದ್ವಾದಶ ಪ್ರಾಣ एव परमात्म उत्पन्ना ये संसार जीवस उपाधितावत संसार जीवस उपाधिता ಹೀಗೆ ಇವೆಲ್ಲವೂ ಪರಮಾತ್ಮನಿಂದಲೇ ಉತ್ಪತ್ತಿಯಾದವುಗಳು ಯಾವತ್ ಸಂಸಾರಂ ಅಂದರೆ ಜನನ ಮರಣಗಳು ಇರುವವರೆಗೆ ಜೀವಸ ಉಪಾಧಿಭೂತ ಜೀವನಿಗೆ ಉಪಾಧಿಭೂತವಾಗಿರ್ತವೆ ಗುರುತಾಗಿರ್ತವೆ ಅವುಗಳು ಯಥಾಗ್ರ್ಜ್ವರತಃ ಕ್ಷುದ್ರ ವಿಸ್ಫುಲಿಂಗ ವ್ಯುಚ್ಚರಸ್ ಏವಮೇವಸ್ಮದಾತ್ಮನಃ ಸರ್ ಪ್ರಾಣೆ ಬೃಹಧಾರಣ್ಯಕೋಪತಿ ಎರಡು ಒಂದು ಇಪ್ಪತ್ತು ಇ ಶುತಿ ಅಂದರೆ ಯಥ ಅಗ್ನೆ ಜ್ವಲತ ಕ್ಷುಧ್ರ ವಿಸ್ಫುಲಿಂಗಾ ವ್ಯುಚ್ಚರಂತ ಅಸ್ಮ ಆತ್ಮನಃ ಪ್ರಾ ಹೇಗೆ ಉರಿಯುತ್ತಿರುವ ಅಗ್ನಿಯಿಂದ ಸಣ್ಣ ಸಣ್ಣ ಕಿಡಿಗಳು ಬೆಂಕಿಯ ಕಿಡಿಗಳು ಹೊರಗೆ ಹ್ತವೋ ಅದೇ ರೀತಿಯಲ್ಲಿ ನಮ್ಮ ಅಥವಾ ಅದೇ ರೀತಿಯಲ್ಲಿ ಈ ಆತ್ಮನಿಂದ ಎಲ್ಲ ಪ್ರಾಣಗಳು ಅಂಥೇಳಿ ಬೃಹದಾರಾಯಣ ಕುಮಾರ್ ಹೇಳ್ತದೆ ಕಿಡಿ ಬೆಂಕಿಯ ಕಿಡಿ ಅಂತೇಳಿ ಅಂಥೇಳಿ ಪುರಿಯಷ್ಟಕೇನ ಲಿಂಗೇನ ಪ್ರಾಣಾದ್ಯೇನ ಸಯುಜ್ಯತೆ ತೇನ ಬದ್ಧ ಬಂಧೋ ಮೋಕ್ಷೋ ಮುಕ್ತ ಚೆ ಸ್ಮೃತಿಯಷ್ಟ ಎಂಬುದಾಗಿ ಸ್ಮೃತಿಯಲ್ಲಿ ಹೇಳಿದೆ ಅಂತ ಹೇಳ್ತಾರೆ ಪುರಿ ಅಷ್ಟಕ ಪ್ರಾಣ ಸುಜ್ಯತೆ ಪ್ರಾಣ ಸುಜ್ಯತೆ ಎಂಟು ಪುರಿಗಳು ಸಂಜ್ಞೆ ಸಂ ಎಂಟು ಪುರಗಳುಳ್ಳಂತಹ ಪುರಿಗಳುಳ್ಳ ಅಂದರೆ ಪಟ್ಟಣಗಳುಳ್ಳ ಪ್ರಾಣಾದ್ಯ ಪ್ರಾಣಾದಿಗಳಿಂದ ಅವನು ಕೂಡಿರ್ತಾನೆ ತೇನ ಬದ್ಧಸ್ಯ ವೈ ಅದರಿಂದ ಬದ್ಧನಾದವನು ಬಂಧಿಸಲ್ಪಟ್ಟವನ್ನೇ ಬಂ ಬಂಧನ ಅಂತ ಹೇಳ್ತದೆ ಬಂಧನ ಮೋಕ್ಷೋ ಮುಕ್ತಸ್ಯ ತೇನಚ ಅದರಿಂದ ಮುಕ್ತಿ ಹೊಂದಿದವನಿಗೆ ಮೋಕ್ಷ ಮೋಕ್ಷ ಅಂತ ಹೇಳ್ತದೆ ಸ್ಮೃತಿಯಲ್ಲಿ ತಿಂಚಕ ಒಂದು ಭೂತಸೂಕ್ಷ್ಮಪಚ ಬುಧೀಂದ್ರಿ ಪಂಚಕೃತ ಕರ್ಮೇಂದ್ರಿಯಕ ಚತುರ್ಥ ಅಂತಃಕರಣಚುಷ್ಟ ಪಂಚಮ ಅವಿದ್ಯಾೀ ಕಾ ಸಪ್ತಮ ಕರ್ಮ ಚ ಅಷ್ಟಮಂ ಇತಿ ಪುರಿ ಅಷ್ಟಕಮ್ ಇಲ್ಲಿ ಪುರಿ ಅಷ್ಟಕ ಅಂತ ಹೇಳಿದರೆ ಯಾವುದು ಪ್ರಾಣಾದಿ ಪಂಚಕ ಪುರಿಯಷ್ಟಕೇನ ಲಿಂಗೇನ ಪ್ರಾಣಾದ್ಯನ ಸಹ ಪ್ರಾಣಾದಿ ಪುರಿ ಅಷ್ಟಕದಿಂದ ಆ ಜೀವನು ಕೂಡಿಕೊಂಡಿರ್ತಾನೆ ಅಂತೇಳಿ ಯಾವುದೆಲ್ಲ ಪುರಿಯ ಅಷ್ಟಗಳು ಪಂಚಕ ಒಂದು ಪಂಚಪ್ರಾಣಗಳು ಭೂತಸೂಕ್ಷ್ಮ ಪಂಚಕ ಎರಡು ಸೂಕ್ಷ್ಮಭೂತಗಳು ವಾಕ್ಪಾಣಿಪ ಇದು ಆಕಾಶ ವಾಯು ಅಗ್ನಿ ಆಪ ಪೃಥ್ವಿ ಈ ಪಂಚಭೂತಗಳ ಸೂಕ್ಷ್ಮ ಅಂಶಗಳು ಕೂಡ ಶರೀರದಲ್ಲಿ ಇರ್ತದೆ ಅದು ಎರಡನೇ ಪಂಚಕ ಪ್ರಾಣಾದಿ ಪಂಚಕಂ ಭೂತ ಸೂಕ್ಷ್ಮ ಪಂಚಕಂ ಸೂಕ್ಷ್ಮಭೂತಗಳು ಸ್ಥೂಲ ಅಲ್ಲ ಬುದ್ಧೀಂದ್ರಿಯ ಪಂಚಕಂ ಜ್ಞಾನೇಂದ್ರಿಯಗಳು ಬುದ್ಧೀಂದ್ರಿಯಗಳು ಐದು ಕರ್ಮೇಂದ್ರಿಯ ಪಂಚಕಂ ಅಂತಃಕರ್ಣ ಚತುಷ್ಟಯಂ ಅಂತ ಕಣಜದುಷ್ಟಯಗಳು ಮನೋಬುದ್ಧಿ ಅಹಂಕಾರ ಚಿತ್ತ ಮನೋಬುದ್ಧಿ ಅಹಂಕಾರ ಚಿತ್ತ ನಿನಾಹಂ ಅಂಥೇಳಿ ಬರ್ತದೆ ನೋಡಿ ಅದು ಅವಿದ್ಯಾ ಆಮೇಲೆ ಆರನೇದು ಏಳನೇದು ಕಾಮಹ ಅವಿದ್ಯೆ ಅಂದ್ರೇನು ಅಜ್ಞಾನ ಕಾರಣ ಶರೀರ ಅಂತಲೂ ಹೇಳ್ಬೋದು ಅಂದರೆ ಹುಟ್ಟು ಉಂಟಾಗಲಿಕ್ಕೆ ಜನನ ಉಂಟಾಗಲಿಕ್ಕೆ ಕಾರಣವಾದಂಥದ್ದು ಯಾವುದು ಅದು ಹಿಂದಿನಿಂದ ಹಿಂದಿನ ಜನ್ಮಗಳಿಂದ ಬಂದಿರತಕ್ಕಂಥದ್ದು ಕಾಮಹ ಬಯಕೆ ಕರ್ಮಚ ಚ ಕರ್ಮ ಇವೆಷ್ಟು ಇದು ಎಂಟು ಪುರಿಯಷ್ಟಕ ಅಂತೇಳಿ ಏನು ಸ್ಥಿತಿ ಜೀವಸ್ಯಭಿಮಾನದ ಕರ್ತೃತ್ವ ಭೋಕ್ತೃತ್ವಂಚ ತಥೀವೋ ಮುಖ್ಯಪ್ರಾಣಸಿವ ಸೇಂದ್ರಿಯ ಸಮನಸ್ಕ ವಿಧ್ಯಾಕರ್ಮ ಪೂರ್ವ ಪ್ರಜ್ಞಾಪರಿಗ್ರಹ ಶರೀರಾರಂಭಕಭೂತೂಕ್ಷ್ಮೈ ಸಹ ಪೂರ್ವದೇಹಂ ವಿಂತರ ಪ್ರತಿಪದ್ಯತೆ ಸ್ಥಿತಿ ಜೀವಸ್ ಈ ರೀತಿಯಾಗಿ ಜೀವನ ಇರಲಾಗಿ ಅಂತ ಇವ ಈ ರೀತಿಯಾಗಿರತಕ್ಕಂತಹ ಜೀವನಿಗೆ ಯಥ ಉಪಾಧ್ಯಮವೇ ಹೇಗೆ ಉಪಾಧಿಯ ಅಭಿಮಾನದಿಂದಲೇ ತಾನು ಜೀವನ ತಾನು ಪ್ರತ್ಯೇಕ ಎಂಬಂತಹ ಉಪಾಧಿ ಅಭಿಮಾನ ಅದರಿಂದಾಗಿ ಕರ್ತೃತ್ವ ಭೋಕ್ತೃತ್ವಂಚ ಕರ್ತೃತ್ವ ತಾನು ಮಾಡುವನು ತಾನು ಅನು ಅನುಭವಿಸುವನು ಎನ್ನತಕ್ಕಂಥದ್ದು ತಥೈವ ಜೀವ ಮುಖ್ಯ ಪ್ರಾಣ ಸಚಿವ ಅದೇ ರೀತಿಯಲ್ಲಿ ಜೀವನು ಮುಖ್ಯ ಪ್ರಾಣನ ಸಹಾಯದಿಂದ ಮುಖ್ಯ ಪ್ರಾಣ ಸಚಿವ ಸೇಂದ್ರಿಯ ಇಂದ್ರಿಯ ಸಮೇತನಾಗಿ ಸಮನಸ್ಕ ಮನಸ್ಸಿನಿಂದ ಕೂಡಿದವನಾಗಿ ವಿದ್ಯಾಕರ್ಮ ಪೂರ್ವಪ್ರಜ್ಞಾ ಪರಿಗ್ರಹ ವಿದ್ಯೆ ಕರ್ಮ ಮತ್ತು ಹಿಂದಿನ ಪ್ರಜ್ಞೆ ಪೂರ್ವಪ್ರಜ್ಞಾ ಪರಿಗ್ರಹ ಅದನ್ನು ಪಡ್ಕೊಂಡವನ ಸ್ವೀಕರಿಸಿದವನಾಗಿ ಶರೀರ ಆರಂಭಕ ಭೂತಸೂಕ್ಷ್ಮೈ ಸಹ ಶರೀರವನ್ನು ಆರಂಭಿಸತಕ್ಕಂತಹ ಶರೀರದ ಸೃಷ್ಟಿಗೆ ಕಾರಣವಾದಂತಹ ಭೂತಸೂಕ್ಷ್ಮಗಳು ಅವುಗಳೊಂದಿಗೆ ಪೂರ್ವದೇಹಂ ವಿಹಾಯ ಪೂರ್ವದೇಹವನ್ನು ಬಿಟ್ಟು ದೇಹಾಂತರ ಪ್ರತಿಪದ್ಯತೆ ಹಿಂದಿನ ದೇಹವನ್ನು ಬಿಟ್ಟು ಬೇರೆ ದೇಹವನ್ನು ಹೊಂದುತ್ತಾನೆ ಇದು ಜೀವನ ಗತಿ ಆಗತಿಯ ಬಗ್ಗೆ ಹೇಳ್ತಕ್ಕಂಥದ್ದಲ್ಲೂ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಅಂತೇಳಿ ಸೂಕ್ಷ್ಮ ಅಂದರೆ ಜೀವನ ಹೇಗೆ ಒಂದು ದೇಹನೂ ಇನ್ನೊಂದು ದಿನ ದೇಹಕ್ಕೆ ಹೋಗತಕ್ಕಂಥದ್ದು ಅಂತೇಳಿ ಮುಖ್ಯ ಪ್ರಾಣ ಸಹಾಯದಿಂದ ಇಂದ್ರಿಯ ಸಮೇತನಾಗಿ ಮನಸ್ಸಿನ ಸಮೇತನಾಗಿ ವಿದ್ಯೆ ಕರ್ಮ ಪೂರ್ವ ಪ್ರಜ್ಞಾ ಪರಿಗ್ರಹನಾಗಿ ಪೂರ್ವ ಪ್ರಜ್ಞೆಗಳನ್ನು ಹಿಂದಿನ ಪ್ರಜ್ಞೆಗಳನ್ನು ಸ್ವೀಕರಿಸಿಕೊಂಡೇ ಹೋಗ್ತಾನೆ ಹಿಂದಿನ ಪ್ರಜ್ಞೆಯೇನಿದೆ ಅದನ್ನು ಶರೀರಾರಂಭಕ ಭೂತ ಸೂಕ್ಷ್ಮೈ ಸಹ ಶರೀರವನ್ನು ಆರಂಭಿಸತಕ್ಕಂತಹ ಭೂತ ಸೂಕ್ಷ್ಮಗಳು ಒಂದಿಗೆ ಪೂರ್ವದೇಹಂ ವಿಹಾಯ ದೇಹಾಂತರಂ ಪ್ರತಿಬದ್ಧತೆ ಹಿಂದಿನ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಹೊಂದುತ್ತಾನೆ ಇನ್ನೊಂದು ದೇಹವನ್ನು ಅನ್ಯದ್ದೇಹಂ ದೇಹಾಂತರ ತಮುತ್ಕ್ರಾಮ ಪ್ರಾಣೋೋನೂತ್ಕ್ರಾಮತಿ ಪ್ರಾಣವಂ ಅನೂತ್ಕ್ರಾಮಂತೇ ಪ್ರಾಣ ಅನೂತ್ಕ್ರಾಮೀ ಸವಿಜ್ಞಾನೋತಿ ಸವಿಜ್ಞಾನಮೇವಾನ್ವಕ್ರಾಮ ವಿದ್ಯಾಕರ್ಮಣಿ ಸಾಮನ್ವರೇತೆ ಪೂರ್ವ ಪ್ರಜ್ಞಾ ಚೃಹದಾರಣ್ಯಕೋಪನಿಷತ್ ನಾಲ್ಕು ನಾಲ್ಕು ಎರಡು ಶ್ರೇ ತಕ್ರಾಮಂತ ಹಾಗೆ ಹೊರಡುತ್ತಾ ಇರತಕ್ಕಂತಹ ಅವನನ್ನು ಜೀವನನ್ನು ಉತ್ಕ್ರಾಮಂತ ಉತ್ಕ್ರಾಮ ಉತ್ಕ್ರಮಣ ಅಂದರೆ ಮೇಲಕ್ಕೆ ಕ್ರಮಿಸುವಂಥದ್ದು ಅಂದರೆ ಶರೀರವಿಟ್ಟು ಹೋಗುವಂಥದ್ದು ಅಂತೇಳಿ ಪ್ರಾಣ ಅನುತ್ಕ್ರಾಮತಿ ಪ್ರಾಣವು ಅನುಸರಿಸಿ ಬರ್ತದೆ ಜೀವನ ಅನುಸರಿಸಿ ಪ್ರಾಣ ಬರ್ತದೆ ಪ್ರಾಣ ಅನು ಉತ್ಕ್ರಾಮತಿ ಅನುಸರಿಸಿ ಬರ್ತದೆ ಪ್ರಾಣವನುತ್ಕ್ರಾಮಂತ ಪ್ರಾಣವನ್ನು ಅನುಸರಿಸಿ ಸರ್ವೇ ಪ್ರಾಣ ಅನುತ್ಕ್ರಾಮಂತಿ ಯಾವುದು ಅಪಾನ ವ್ಯಾನ ಉದಾನ ಸಮಾನ ಇವುಗಳೆಲ್ಲವೂ ಬರ್ತವೆ ಎಲ್ಲ ಪ್ರಾಣಿಗಳು ಸವಿಜ್ಞಾನೋವತಿ ಹಾಗೆಯೇ ವಿಜ್ಞಾನಸಹಿತವಾಗಿ ವಿಶೇಷವಾದ ಜ್ಞಾನ ಯಾವುದಿದೆ ಅದರೊಂದಿಗೆ ಹೋಗ್ತವೆ ಹ್ಞೂ ಸವಿಜ್ಞಾನಮೇವ ಅನ್ಅನುಕ್ರಾಮತಿ ತಮ್ಮ ವಿಧ್ಯಾಕರ್ಮಣೀ ಸಮನ್ವಾರ ಭೇತೆ ಪೂರ್ವ ಪ್ರಜ್ಞಾಚ ವಿಜ್ಞಾನವನ್ನೇ ಅನುಸರಿಸಿ ವಿಜ್ಞಾನಾತ್ಮ ಅಂತ ಹೇಳ್ತಾರೆ ಮೊದಲಿನ ಜ್ಞಾನ ಪ್ರಜ್ಞೆ ಅದನ್ನು ಅನುಸರಿಸಿ ತಮ್ಮ ವಿದ್ಯಾ ಕರ್ಮಣಿ ವಿದ್ಯೆ ಮತ್ತು ಕರ್ಮಗಳು ಹಿಂದಿನಂತೆ ವಿದ್ಯೆ ಅಂದರೆ ಜ್ಞಾನ ಸಮನ್ವಯಾರ ಭೇದೇ ಅದನ್ನನುಸರಿಸಿ ಅವುಗಳು ಕೂಡ ಉತ್ಕ್ರಮಣ ಮಾಡ್ತವೆ ಪೂರ್ವ ಪ್ರಜ್ಞಾಚ ಹಾಗೆ ಹಿಂದಿನ ಪ್ರಜ್ಞೆಯು ಕೂಡ ಇ ಶೃತಿ ಬೃಹದಾರಣಿಕೋಪನ ನಾಲ್ಕು ನಾಲ್ಕು ಎರಡರಲ್ಲಿ ಹೇಳ್ತದೆ ಇದು ಪಂಚಮ್ಯಾಮ ಆಹುತಾಪುರುಷವಚಸೋ ಚಾಂದ್ರೋಪನಿಷತ್ತು ಐದು ಮೂರು ಮೂರು ಇ ಇ ಪ್ರಧಾನನಾಶಾ ಭೂತ್ರಹಣಿತಿ ಭಷ್ಯಕಾರೇಣ ನಿರ್ಣಿತ ಪಂಚಮ ಆಪೇ ಐದನೆ ಆಹೂತ್ಯದ ಆಪ ನೀರುಷವಚಸೋರುಷನೆಂದು ಕರೆಯಲ್ಪಡ್ತಾ ಅಂತೇಳಿ ಹೇಳತಕ್ಕಂಥ ಚಾಂದೋಗ್ಯ ಉಪನಿಷತ್ತಿನ ವಾಕ್ಯ ಮಂತ್ರಕ್ಕೆ ಭಾಷ್ಯಕಾರ ಏನು ಹೇಳ್ತಾರೆ ಚಾಂದೋ್ಯ ಉಪನಿಷತ್ತು ಬಗ್ಗೆ ಸೂತ್ರ ಭಾಷ್ಯದಲ್ಲಿ ಬಾಹುಲಿಯ ಅಪ್ ಶಬ್ದ ಚಪ್ ಪ್ರಧಾನನಾ ಅಶೇಷಾಣ ಭೂತ ಗ್ರಹಣಿತಿ ಅಂದರೆ ಇದು ಪಂಚಮ್ಯಾಹುತ ಆಪ ಪುರುಷವಚಸಿ ಅಂದರೆ ಚ ಅಪ ಪ್ರಧಾನನಾ ಅಶೇಷಾಣ ಭೂತಾಂ ನೀರೇ ಪ್ರಧಾನವಾಗಿರ್ತಕ್ಕಂಥ ಅಶೇಷ ಎಲ್ಲ ಸಮಸ್ತ ಭೂತಗಳಿಗೆ ಭೂತಗಳ ಗ್ರಹಣ ಗ್ರಹ ಸ್ವೀಕರಿಸುವಿಕೆ ಇದೆ ಭಾಷ್ಯಕಾರೇಣ ಅಂದರೆ ಎಲ್ಲವೂ ಅಪ ಪ್ರಧಾನವಾದ್ದು ಅಂತೇಳಿ ನೀರು ಪ್ರಧಾನದಲ್ಲಿ ಜಲ ಪ್ರಧಾನ ಅಂತೇಳಿ ಅದಕ್ಕೆ ಭಾಷ್ಯದಲ್ಲಿ ಹೇಳ್ತಾರೆ ಬಾಹುಲ್ಯ ಚ ಅಪ್ಶಬ್ದ ದೇಹಬೀಜಾಂ ಭೂತಸೂಕ್ಷ್ಮ ಉಪಾದಂ ಇದು ನಿರವಧ್ಯ ಇದು ಅನಿಂದ್ಯವಾದದ್ದು ಅಂದರೆ ಕೊಪ್ಪತಕ್ಕದ್ದು ಅಂತೇಳಿ ಭೂತಸೂಕ್ಷ್ಮ ಉಪಾದಂ ಯಾವುದು ನೀರು ಅಪ್ ದೇಹಬೀಜವಾದ ಭೂತಸೂಕ್ಷ್ಮಗಳಿಗೆ ಉಪಾದಾನವಾದದ್ದು ಭೂತಸೂಕ್ಷ್ಮಗಳಿಂದ ಯಾವುದು ಬಾಹುಲ್ಯಚ್ಚ ಅಪ್ಶಬ್ದ ಅಪ್ ಎನ್ನುವ ಶಬ್ದ ಅಂದರೆ ಭೂತಸೂಕ್ಷ್ಮಗಳಿಗೆ ಹೇಳಿದ್ದು ಅಂತೇಳಿ ಎದು ಪಂಚಮ್ಯಾಹುತ ಆಪವಚಸಿ ಅಂತೇಳಿ ಪ್ರಾಣಗತಿ ಪ್ರಯುಕ್ತ ತದ ತಯಭೂತನಾ ಅಪಮೀ ಭೂತೃಷ್ಟಾಂ ಗತಿ ಅವಗಮ್ಯತೆಣಗತಿವಾದ್ದು ತದಾಶ್ರಯಭೂತ ಅದನ್ನು ಆಶ್ರಯಿಸಿರ್ತಕ್ಕಂಥ ತದಾಶ್ರಯಭೂತಾಂ ಅಪಂ ಅಪಿ ಅದನ್ನು ಆಶ್ರಯಿಸಿರ್ತಕ್ಕಂಥ ಅಪ ಆಪ ನೀರನ್ನು ಕೂಡ ಭೂತಾಂತರ ಗತಿಹಿ ಗತಿ ಅವಗಮ್ಯತೆ ಭೂತ ಭೂತಸೃಷ್ಟಿ ಭೂತಾಂತರ ಉಪಸೃಷ್ಟಾಂ ಗತಿ ಅವಗಮ್ಯತೆ ಅಂತೇಳಿ ಈಗ ನೋಡಿ ಶರೀರವನ್ನು ಸುಟ್ಟಾಗ ಪಂಚಭೂತಗಳಲ್ಲಿ ಜಲ ತತ್ವವು ಕೂಡ ಇರ್ತದೆ ಶರೀರದಲ್ಲಿ ಅದು ಕೂಡ ಅವಿಯಾಗಿ ಹೋಗ್ತದೆ ಅಥವಾ ಶರೀರ ಹೂತಾಗಿದರೂ ಕೂಡ ಪಂಚಭೂತಗಳಲ್ಲಿ ಲೀನಾಗಿಬಿಡ್ತದೆ ಹಾಗೇ ಅಪ್ಪು ತತ್ವ ಪ್ರಧಾನವಾದದ್ದು ಅಂತ ಹೇಳ್ತಾರೆ ಅದು ಕೂಡ ಮುಂದೆ ಮುಂದಿನ ಜನ್ಮಕ್ಕೂ ಹೋಗ್ತದೆ ಆ ಸೂಕ್ಷ್ಮ ಅಪ್ಪು ತತ್ವ ಯಾವುದಿದೆ ಅದು ಆ ಶರೀರದ ಮೊದಲಿನಲ್ಲಿ ಇದ್ದದ್ದು ಎಂಬುದಾಗಿ ಹಾಗಾಗಿ ತತ್ರ ಕರ್ಮಿಣಾಂ ಇಷ್ಟಾಪೂರ್ತ ದತ್ತಕಾರಿಣಾಂ ಧೂಮಾದಿಮಾರ್ಗೇಣ ಪಿತೃಯಾಣ ಪರಾಭಿಮುಖ್ಯೇನ ಗತಾನ ಚಂದ್ರಮ ಸಂಪ್ರಾಪ್ಯ ಫಲಭೋಗಾಂತೆ ಪುನರಾವೃತ್ತಿ ಅಲ್ಲಿ ಕರ್ಮಿಗಳಿಗೆ ಕರ್ಮ ಮಾರ್ಗದಲ್ಲಿ ನಿರತರಾದವರು ಇಷ್ಟಾಪೂರ್ತದತ್ತಾರಿಣಾಂ ಇಷ್ಟಾಪೂರ್ತಗಳನ್ನು ಮಾಡಿದಂಥವರು ಅಂದರೆ ವೇದೋಕ್ತಕರ್ಮದ ಮೂಲಕ ತಮ್ಮ ಇಷ್ಟಗಳನ್ನು ಪೂರ್ತಿ ಮಾಡಿಕೊಂಡವರು ಧೂಮಾದಿ ಮಾರ್ಗೇಣ ಧೂಮ ಅಂದರೆ ಹೊಗೆ ಅದರ ಮಾರ್ಗದಿಂದ ಪಿತೃಯಾಣ ಅಪರಾಭಿಖ್ಯೇನ ಪಿತೃಯಾಣ ಅಪರ ಮಾರ್ಗ ಅಂಥೇಳಿ ಆ ಅಪರ ಎನ್ನುವ ಹೆಸರಿನ ಪಿತೃಯಾಣದ ಮೂಲಕ ಗತಾನಾಂ ಹಾಗೆ ಹೋದವರಿಗೆ ಚಂದ್ರಮಸಂ ಪ್ರಾಪ್ಯ ಅಂಥವರು ಚಂದ್ರನನ್ನು ಹೊಂದಿ ಚಂದ್ರಲೋಕವನ್ನು ಹೊಂದಿ ಫಲಭೋಗ ಅಂತ್ಯ ಪುನರಾವೃತ್ತಿ ಅಂಥವರಿಗೆ ಫಲಭೋಗದ ಅಂತ್ಯದಲ್ಲಿ ಆ ಫಲವನ್ನು ಅನುಭವಿಸಿದ ನಂತರ ಕರ್ಮಫಲವನ್ನು ಅನುಭವಿಸಿದ ನಂತರ ಪುನರಾವೃತ್ತಿ ಪುನಃ ಹುಟ್ಟುತ್ತಾರೆ ತಸ್ ಯಾವತ್ ಸಂಪಾತ ಉಷಿತ್ವೈಕಂ ಉಷಿತ್ ಏಕಂವ ಅಧ್ವಾನ ಪುನರ್ ನಿವರ್ತಂತೆ ಪುನಃ ಹಿಂದೆ ಬರ್ತಾರೆ ಅಂತ ಹೇಳಿ ಚಾಂದ್ರೋಗೆ ಉಪನಿಷತ್ ಐದು ಹತ್ತು ಐದು ತಸ್ ಯಾವತ್ ಸಂಪಾತ ಉಷಿವ್ ಏಕಮ್ಮ ಅಧ್ವಾನರ್ ನಿವರ್ತೀವಿ ಒಂದು ದಾರಿಯಲ್ಲಿ ಹೋದವರು ಅಂದರೆ ಪ್ರವೃತ್ತಿಮಾರ್ಗದ ಕರ್ಮ ಮಾರ್ಗದಲ್ಲಿ ಹೋದಂಥವರು ಪುನಃ ಬರ್ತಾರೆ ಇಶ್ರು ಆಮುಷ್ಕಲೆ ಕರ್ಮಜಾತೆ ಉಪಭುಕ್ತಿ ಆಮುಷ್ಮಿಕ ಅಂದರೆ ಪರಲೋಕದ್ದು ಇಹ ಆಮುಷ್ಕ ಅಂತ ಹೇಳಿ ಐಹಿಕ ಆಮುಷ್ಕ ಅಂತೇಳಿ ಇಹ ಐಹಿಕ ಅಮುಷ್ಮಿನ್ ಅಂದರೆ ಅದು ಆಮುಷ್ಮಿಕ ಫಲ ಪರ ಎನ್ನುವ ಅರ್ಥ ಇಹ ಪರ ಅಂಥೇಳಿ ಈ ಆಮುಷ್ಮಿಕ ಫಲ ಅಥವಾ ಪಾರಲೌಕಿಕ ಫಲವನ್ನು ಕರ್ಮಜಾತೆ ಕರ್ಮಜಾತವಾದ ಫಲವನ್ನು ಉಪಭುಕ್ತಿ ಉಪಭೋಗಿಸಿ ಅವಶಿಷ್ಟ ಐಹಿಕ ಫಲೇನ ಉಳಿದಿರತಕ್ಕಂತಹ ಐಕಿ ಐಹಿಕ ಫಲ ಯಾವುದಿದೆ ಭೂಮಿಯಲ್ಲಿ ಹುಟ್ಟಲಿಕ್ಕೆ ಆವುಷ್ಣಿಕ ಫಲ ಬೇರೆ ಇದೆ ಐಹಿಕ ಫಲ ಬೇರೆ ಇದೆ ಅಲ್ಲಿ ಅನುಭವಿಸ್ತಕ್ಕಂಥ ಫಲಗಳು ಯಾವುವೆ ಅದನ್ನು ಅನುಭವಿಸಿ ಆಮೇಲೆ ಉಳಿದಿರುವ ಇಲ್ಲಿ ಅನುಭವಿಸಲು ಬಾಕಿ ಇರತಕ್ಕಂತಹ ಫಲಗಳು ಯಾವುವೆ ಅದಕ್ಕೋಸ್ಕರವಾಗಿ ಕರ್ಮಜಾತೇನ ಆ ಕರ್ಮದಿಂದ ಹುಟ್ಟಿ ಅನುಶಯಾಕ್ಷೇನ ಸಹ ಪ್ರತ್ಯವರ್ತಂತೆ ಪಿತ್ರಯಾಣ ಅಪರಾಹಿಖ್ಯೇನ ಗತಾನ ಪಿತ್ರಯಾಣ ಅಪರ ಮಾರ್ಗ ಅದಲ್ಲಿ ಹೋದವರು ಅನುಷಯ ಎನ್ನತಕ್ಕಂಥ ದಾರಿಯಲ್ಲಿ ಪುನಃ ಪ್ರತ್ಯಾವರ್ತಂತೆ ಹಿಂದೆ ಬರ್ತಾರೆ ಅನುಶಯಾನುಗುಣಂಚ ಜನ್ಮಾಂತರ ಲಭಂತೆ ಇದೆ ವಿಜ್ಞಾಯತೆ ಅನುಶಯಕ್ಕೆ ಅನುಗುಣವಾಗಿ ಇನ್ನೊಂದು ಜನ್ಮವನ್ನು ಹೊಂದುತ್ತಾರೆ ಅನುಸೃತ್ಯ ಶೇತೇ ಇದೆ ಪುರುಷ ಪುರಿ ಶರೀರವನ್ನು ಧರಿಸತಕ್ಕಂಥ ಶರೀರದಲ್ಲಿ ನೆಲೆಸಿರುವಂಥದ್ದು ಯಾವುದನ್ನು ಅನುಸರಿಸಿ ಕರ್ಮಾತೇನ ಅನುಷ್ಯಾಖ್ಯನ ಕರ್ಮ ಅವನು ಮಾಡಿದಂತಹ ಕರ್ಮಫಲದಿಂದಾಗಿ ಅದನ್ನ ಅನುಸರಿಸಿ ಮತ್ತೆ ಶರೀರವನ್ನು ಶರೀರದಲ್ಲಿ ನೆಲೆಸ್ತಾನೆ ಜನ್ಮಾಂತರ ಲಭಂತೆ ಇಲ್ಲಿ ವಿಜ್ಞಾತೆ ಇನ್ನೊಂದು ಜನ್ಮವನ್ನು ಹೊಂದುತ್ತಾನೆ ತಮಣೀಯ ಚರಣ ಅಭ್ಯಾಶೋ ಹೇ ರಮಣೀಯ ಯೋನಿಯಮ ಆಪದ್ಯೆರನ್ ಬ್ರಾಹ್ಮಣಯೋನಿ ಕ್ಷತ್ರಿಯೋನಿಯಂ ವೈಶ್ಯೋನಿಯಂ ವ ಇಹ ಕಪೂಯ ಚರಣ ಅಭ್ಯಾಶೋಹ ಯತ್ತೇ ಕಪೂಯಂ ಯೋ ನಿಮ ಆಪದ್ಯೆರನ್ ಶಿವಂವಾ ಸೂಕರ ಯೋನಿಂ ಚಾಂಡಾಲ ಚಂಡಾಲ ಯೋನಿಂವಾ ಅಂದರೆ ಚಾಂದಗೆ ಉಪನಿಷತ್ತು ಐದು ಹತ್ತು ಏಳರಲ್ಲಿ ಹೇಳ್ತೈತಿ ವಚನಾಥ ಎಂಬ ಮಾತಿನಿಂದ ಆಮೇಲೆ ಅವನ ಕರ್ಮಕ್ಕನುಸಾರವಾಗಿ ಆಯಾಯ ಜನ್ಮವನ್ನು ಪಡೀತಾನೆ ಈ ಲೋಕದಲ್ಲಿ ಅಂತೇಳಿ ತದ್ಯ ತಸ್ ಇಹ ಯಹ ಯಾವನು ರಮಣೀಯ ಚರಣಾ ಅಭ್ಯಾಶಃ ಹ ಯೇ ರಮಣೀಯಂ ಯೋ ನಿಮಾಪದ್ಯೇರನ್ ಅಂದರೆ ಶ್ರೇಷ್ಠವಾದ ಪುಣ್ಯಕರ್ಮಗಳನ್ನು ಮಾಡಿದಂಥವನು ಅಂಥ ಜನ್ಮವನ್ನೇ ಹೊಂದಬಲ್ಲ ಬ್ರಾಹ್ಮಣಯೋ ನಿಂಬ ಕ್ಷತ್ರಿಯೋ ನಿಮ್ಮ ವೈಶ್ಯಯೋ ನಿಂಬ ಬ್ರಾಹ್ಮಣನಾಗಿಯೋ ಕ್ಷತ್ರಿಯನಾಗಿಯೋ ವೈಶ್ಯನಾಗಿಯೋ ಅವನ ಧರ್ಮಕ್ಕನುಸಾರವಾಗಿ ಪಡೆದು ಅಥ ಯಹ ಇಹ ಕಪೂಯ ಚರಣ ಅಭ್ಯಾಸೋಹ ಯಾರೋ ಪಾಪಕರ್ಮಗಳಲ್ಲೇ ಪ್ರಭ ಹೆಚ್ಚು ಇದ್ದಾನೋ ಪಾಪಕರ್ಮನ್ನು ಮಾಡಿರ್ತಾನೋ ಹ ಎತ್ತುತ್ತೇ ಕಪೂಯಂ ಯೋನಿಮ್ ಆಪದ್ಯೇರನ್ ಅವನು ನೀಚಯೋನಿಗಳನ್ನೇ ಹೊಂದುತ್ತಾನೆ ಪಾಪಯೋನಿಗಳನ್ನೇ ಯಾವುದೆಲ್ಲ ಶಿವಯೋನಿಂ ನಾಯಿಯಾಗಿಯೋ ಸೂಕರ ಯೋನಿಂ ಹಂದಿಯಾಗಿಯೋ ವಾ ಚಾಂಡಾಲ ಯೋನಿಂ ಅಥವಾ ಚಂಡಾಲನಾಗಿಯೋ ಹುಟ್ಟುತ್ತಾನೆ ಅಂದರೆ ಈ ರೀತಿಯಾಗಿ ಚಂಡ ಅಂದರೆ ಶೋಪಚ ಎನ್ನುವ ಅರ್ಥ ಅಂದರೆ ನಾಯಿ ಮಾಂಸವನ್ನು ತಿನ್ನುವ ಎನ್ನುವಂಥ ಅರ್ಥ ಅದು ನಾವು ನೋಡಿದರೆ ಈಗ ಮಾಂಸಾಹಾರದಲ್ಲಿ ಒಂದು ನಿಯಮ ಇದೆ ಅದನ್ನು ಮೀರಿ ಕೆಲವು ನಾಯಿ ಮಾಂಸ ತಿನ್ನಬಾರ್ದು ಅಂತಿದೆ ಅಂಥದ್ದನ್ನು ತಿನ್ನುವ ಶೋಪಾಚ ಅಥವಾ ಚಾಂಡಾಲ ಅಂತ ಹೇಳ್ತಾರೆ ನಾವೀಗ ನೋಡ್ಬೋದು ಕೆಲವು ದೇಶಗಳಲ್ಲಿ ತಿನ್ನುವಂಥದ್ದು ಯಾವ ಆಹಾರ ಅದಕ್ಕೆ ಮೀತಿ ಅನ್ನತಕ್ಕಂಥದ್ದಿಲ್ಲ ಯಾವುದನ್ನು ತಿನ್ಬೋದು ತಿನ್ಬಾರ್ದು ಅಂತಿಲ್ಲ ಎಲ್ಲ ಸಿಕ್ಕಿದಂತಿದ್ದಾರೆ ಅಂಥದ್ದಕ್ಕೆ ಹೇಳಬೋದು ಚಂಡಾಲ ಯೋನಿ ಅಂತೇಳಿ ಇತಿ ವಚನ ಪಂಚಾಗ್ನಿವಿದ್ಯಾಶೀಲ ಗೃಹಸ್ಥಾಂ ಹಿರಣ್ಯ ಗರ್ಭೋಪಾಸಕಾಂ ನೈಷ್ಟಿಕ್ರಹ್ಮಚಾರೀಣ್ ತಗುಣ ಬ್ರಹ್ಮೋಪಾಸಕರ್ಚಿ ಮಾರ್ಗೇಣ ದೇವಯಾನ ಪರೇಯೇನ ಬ್ರಹ್ಮಲೋಕ ಗತಿರಸ್ತಿೂಯತೆ ಎ ಪ್ರತಿಪದ್ಯಮವ ಮಾನವ ಚಾಂದ್ರೋಪನಷತ್ತು ನಾಲ್ಕು ಹದಿನೈದು ಐದು ನ ಚುನರಾವರ್ತಾಂತ ವಿಶ್ ಎಂಟು ಹದಿನೈದು ಒಂದು ತಾಂ ಪುನರಾವೃತ್ತಣ್ಯಕ ಇದುಶ್ರಭ್ಯಂದರೆ ಪಂಚಾಗ್ನಿದ್ಯಾಶೀಲಿಗಳಾದಂತಹ ಶೀಲರಾದಂತಹ ಗೃಹಸ್ಥಾನ ಗೃಹಸ್ಥರಿಗೆ ಹಿರಣ್ಯಗರ್ಭೋಪಾಸಕ ಹಿರಣ್ಯಗರ್ಭನ ಉಪಾಸನೆ ಮಾಡತಕ್ಕಂಥವರಿಗೆ ಅಂದರೆ ಅವ್ಯಾಕೃತ ಬ್ರಹ್ಮವನ್ನು ಉಪಾಸನೆ ಮಾಡತಕ್ಕಂಥವರಿಗೆ ಅಥವಾ ವ್ಯಾಕೃತ ಬ್ರಹ್ಮ ವ್ಯಾಕೃತ ಅಂದರೆ ಅವ್ಯಾಕೃತ ಅಂದರೆ ಏನು ಅವ್ಯಾಕೃತ ಅಂದರೆ ಕಾರಣ ಬ್ರಹ್ಮ ವ್ಯಾಕೃತ ಅಂದರೆ ಕಾರ್ಯಬ್ರಹ್ಮ ಅಥವಾ ಹಿರಣ್ಯ ಗರ್ಭ ಅದನ್ನು ಉಪಾಸನೆ ಅಂದರೆ ಸೃಷ್ಟಿಕರ್ತ ಬ್ರಹ್ಮ ಉಪಾಸನೆ ಮಾಡ್ತಕ್ಕಂಥ ದೇವಾನುದೇವತೆಗಳು ಉಪಾಸನೆ ಮಾಡ್ತಕ್ಕಂಥವರು ಸಾಕಾರ ರೂಪದಲ್ಲ ಇದು ಅವ್ಯಾಕೃತ ಬ್ರಹ್ಮ ಅವನು ಉಪಾಸನೆ ಮಾಡ್ತಕ್ಕಂಥವರು ನೈಷ್ಠಿಕ ಯಾಕಂದರೆ ಉಪಾಸನೆ ಮಾಡಬೇಕಿದ್ದರೆ ನಿರಾಕಾರ ಬ್ರಹ್ಮದ ಉಪಾಸನೆ ಸಾಧ್ಯವಿಲ್ಲ ಯಾಕಂದರೆ ಅದು ಉಪಾಸ್ಯವಲ್ಲ ಯಾವುದು ಮೂಲ ಬ್ರಹ್ಮ ಹಾಗಾದರೆ ಉಪಾಸ್ಯ ಯಾವುದು ಅದರ ನಂತರದ್ದು ಅವ್ಯಾಕೃತ ಬ್ರಹ್ಮ ಅಂತೇಳಿ ಹೇಳ್ತಾರೆ ನಂತರ ಅಸತ್ ಅಂತ ಯಾವುದು ಹೇಳಿದೆ ಅಸದ್ವಾಧಮಗ್ರ ಸೀತ್ ಅದು ಅದರ ನಂತರ ಸತ್ ಸಾಕಾರ ಬ್ರಹ್ಮ ಚತುರ್ಮುಖ ಬ್ರಹ್ಮ ಬರ್ತಾನೆ ಆ ಚತುರ್ಮುಖ ಬ್ರಹ್ಮನಿಗೂ ಮೂಲವಾದ ಹಿರಣ್ಯ ಗರ್ಭ ಬ್ರಹ್ಮ ಅಂದರೆ ಅದು ಅವ್ಯಾಕೃತ ಬ್ರಹ್ಮವೇ ಅದಕ್ಕಿಂತ ಹಿಂದೆ ಹೋದರೆ ನಾವು ಮೂಲ ಕಾರಣ ಬ್ರಹ್ಮವನ್ನು ಹೇಳ್ತೇವೆ ಈ ಹಿರಣ್ಯ ಗರ್ಭನ ಉಪಾಸನೆಯನ್ನು ಮಾಡ್ತಕ್ಕಂಥವರು ನೈಷ್ಠಿಕ ಬ್ರಹ್ಮಚಾರಿಗಳು ತಥಾ ಸಗುಣ ಬ್ರಹ್ಮೋಪಾಸಕಾನಾಂಚ ಹಾಗೆ ಸಗುಣ ಬ್ರಹ್ಮವನ್ನು ಉಪಾಸನೆ ಮಾಡ್ತಕ್ಕಂಥವರು ಕೂಡ ಅರ್ಚಿರಾದಿ ಮಾರ್ಗೇಣ ದೇವಯಾನ ಪರಾಭಿದೇನ ಪರ ದೇವಯಾನ ಅಪರಾಭಿದೇನ ಇನ್ನೊಂದು ಹೆಸರು ದೇವಯಾನ ಎನ್ನತಕ್ಕಂಥದ್ದು ಅರ್ಚಿರಾದಿ ಮಾರ್ಗ ಅಲ್ಲಿ ಹಿಂದೆ ಧೂಮಾದಿ ಮಾರ್ಗ ಪಿತೃಯಾನ ಅಂತ ಇನ್ನೊಂದು ಹೆಸರು ಈ ಅರ್ಚಿರಾದಿ ಮಾರ್ಗ ಬೆಳಕಿನ ಬೆಳಕಿನ ಮಾರ್ಗ ಅದು ದೇವಯಾನ ಇನ್ನೊಂದು ಹೆಸರು ಬ್ರಹ್ಮಲೋಕಂಗತಾನಾಂ ಬ್ರಹ್ಮಲೋಕಕ್ಕೆ ಹೋದವರು ನ ಪುನರಾಗತಿ ಅಸ್ತಿ ಇದು ಶೂಯತೆ ಅವರಿಗೆ ಪುನಃ ಹುಟ್ಟು ಇಲ್ಲ ಬ್ರಹ್ಮಲೋಕ ಅಂದರೆ ಯಾವುದದು ಸತ್ಯಲೋಕ ಅಲ್ಲ ಅಂದರೆ ಚತುರ್ಮುಖ ಬ್ರಹ್ಮ ಲೋಕ ಸೃಷ್ಟಿಕರ್ತನ ಲೋಕ ಅದು ಬ್ರಹ್ಮೈಕ್ಯ ಅಂತೇಳಿ ಹೇಳಬೇಕು ಅದನ್ನು ಪುನರಾವೃತಿ ಇಲ್ಲದಿದ್ದರೆ ಏತೇನ ಪ್ರತಿಬದಿ ಯಾಕಂದರೆ ಬ್ರಹ್ಮ ಲೋಕವು ಶಾಶ್ವತ ಅಲ್ಲ ತ್ರಿಮೂರ್ತಿಗಳಲ್ಲಿ ಒಬ್ಬ ಬ್ರಹ್ಮ ಅವನಿಗೂ ಅವಧಿ ಇದೆ ಆ ಪರ ಎನತಕ್ಕಂಥ ಅವಧಿ ಇದೆ ಅದು ಮುಗಿದಾಗ ಇನ್ನೊಬ್ಬ ಬ್ರಹ್ಮ ಬರ್ತಾನೆ ಹಾಗಾಗಿ ಅದಕ್ಕಿಂತ ಮೇಲ್ನ ಯಾವುದು ಪರಬ್ರಹ್ಮವನ್ನು ಹೊಂದುತ್ತಾನೆ ಅಂತ ಅವನಿಗೆ ಪುನಃ ಇಲ್ಲ ಇತಿಷ್ಟೂಯತೆ ಎಂಬುದಾಗಿ ಈ ಮಂತ್ರಗಳಿಂದ ನಮಗೆ ತಿಳಿದು ಬರ್ತದೆ ಏತೆಯ ಪ್ರತಿಬದ್ಯಮಾನ ಪ್ರತಿಪದ್ಯಮ ಇಮ ಮಾನವ ಆವರ್ತನಾ ಆವರ್ತರ್ತ ಪುನರಾವರ್ತಿ ಹುಂದುವಿಲ್ವಾನರರರ್ತತೆ ತಾಂ ನ ಪುನರಾವೃತ್ತಾದಿಶ್ರಭ್ಯ ಇದು ಶ್ರತಿಗಳಿಂದ ತಮ ಮಾನವರ್ತ ಇಹ ಇ ವಿಶೇಷನ ಸಾಮರ್ಥ್ಯಾತ್ ಕಲ್ಪಾಂತರ ಪುನರಾವರ್ತಿರಸ್ತೀತಿ ಗಮ್ಯತೆ ಇಲ್ಲಿ ಛಾಂದೋಗ್ಯ ಬೃಹಧಾರಣ್ಯ ಭಾಷೆಯೋ ಲಿಖಿತ ದೃಶ್ಯತೆ ಅಂದರೆ ಈಗ ನಾವು ಹಿರಣ್ಯ ಗರ್ಭ ಉಪಾಸನೆಯನ್ನು ಮಾಡಿದವರಿಗೆ ಅದು ಕೂಡ ಪುನರಾವರ್ತಿ ಕಲ್ಪಾಂತರದಲ್ಲಿ ಇದೆ ಈ ಕಲ್ಪದಲ್ಲಿ ಮತ್ತೆ ಹುಟ್ಟದಿದ್ದರೂ ಪುನಃ ಹೊಸ ಸೃಷ್ಟಿಯಲ್ಲಿ ಅವರು ಪುನಃ ಹುಟ್ಟುತ್ತಾರೆ ಅಂದರೆ ಛಾಂದೋಗ್ಯ ಬೃಹದಾರಣಿಕ ಹೇಳ್ತಾರೆ ಕಂಡು ಅತ ಪಂಚಾನ್ವಿಧ ಗೃಹಸ್ಥ ಅದ ಅನಂತರ ಅತ ಪಂಚಾನ್ ಗೃಹಸ್ಥ ಪಂಚಾಗ್ನಿಧ್ಯ ಬಲ್ಲಂತ ಗೃಹಸ್ಥರು ಇನಪ್ರಸ್ಥ ಪರಿವ್ರಾಜ್ ಸಹ ನೈಷ್ಟಿಬ್ರಹ್ಮಚಾರಿ ಶ್ರದ್ಧಾತಪ ಶ್ರದ್ಧೆ ತಪಸ್ಗಳಿಂದ ಕೂಡಿದಂತವರು ನೈಷ್ಟಿಕ್ರಹ್ಮಚಾರಿಗಳೊಂದಿಗೆ ಪರಿವ್ರಾಜ್ ಸನ್ಯಾಸಿಗಳು ವನಪ್ರಸ್ಥರು ಇವರೆಲ್ಲರೂ ಕೂಡ ಬ್ರಹ್ಮಚಾರಿ ಾನ ಪ್ರಸ್ಥ ಗೃಹಸ್ಥ ಸನ್ಯಾಸಿ ಎಲ್ಲ ಇವರೆಲ್ಲರು ಶ್ರದ್ಧಾತಪಷ್ಟ ಬ್ರಹ್ಮಚಾರಿಗಳು ಶ್ರದ್ಧಾ ತಪಸ್ಸುಳ್ಳುವರು ಶ್ರದ್ಧೆ ತಪಸ್ಸು ಅವರದ್ದು ಉಪಾಸತೇ ಉಪಾಸತೆ ಶ್ರದ್ಧಾ ತಪಸ್ವಿನಶ್ಚ ಇತ್ಯರ್ಥ ಇವರೆಲ್ಲ ಶ್ರದ್ಧೆಯುಳ್ಳವರು ಮತ್ತು ತಪಸ್ವಿಗಳು ಅಂತೇಳಿ ಅರ್ಥ ಯೇಚ ಸತ್ಯ ಬ್ರಹ್ಮ ಹಿರಣ್ಯಗರ್ಭಾಖ್ಯ ಉಪಾಸತೆ ಹಿರಣ್ಯಗರ್ಭನಂಬ ಸತ್ಯ ಸತ್ಯವನ್ನು ಬ್ರಹ್ಮವನ್ನು ಉಪಾಸ ಮಾಡ್ತಾರೋ ತೇ ಅರ್ಚಿ ಅರ್ಚಿ ಅಚಿರ ಅರ್ಚಿರಬಿಮೀ ದೇವತ ಪ್ರತಿಪದ್ಯಂತ ಅರ್ಚಿರಭಿಮೇವತೆಯನ್ನು ಹುಂಕ್ವರು ಅತ ಇಮ್ ಇಹ ಇ ವಿಶೇಷಾರ್ಥವತ್ವ ಅನ್ಯತ್ರವೃತ್ತೀ ಹಾಗಾಗಿ ಇಲ್ಲಿ ಇದು ಇದನ್ನು ಇಲ್ಲಿ ಎಂಬುದಾಗೆಲ್ಲ ವಿಶೇಷಣೆಗಳು ಉಪಯೋಗ ಮಾಡಿದ ಕಾರಣ ಇನ್ನೊಂದು ಇನ್ನೊಂದು ಕಡೆ ಇನ್ನೊಂದನ್ನು ಹೊಂದುತ್ತಾರೆ ಅವರು ಕಲ್ಪಾಂತರದಲ್ಲಿ ಅಂತೇಳಿ ತಿಳಿಯಬೇಕು ಬ್ರಹ್ಮಣು ಅನೇಕಾನ್ ಕಲ್ಪಾನ್ ವಸಂತಿ ಇತ್ಯರ್ಥ ಬ್ರಹ್ಮಣ ಅನೇಕಾನ್ ಕಲ್ಪಾನ್ ವಸಂತಿ ಬ್ರಹ್ಮಲೋಕದಲ್ಲಿ ಅನೇಕ ಕಲ್ಪ ತಾಂ ಬ್ರಹ್ಮಲೋಕಂಗತೀ ನಾಸ್ತಿ ಅಸ್ ಸಂಸಾರೇ ನ ಪುನರಾಗಮನ ಇಹ ಇ ಶಾಖಾಂತರ ಪಾಠ ಇನ್ನೊಂದು ಶಾಖೆಯಲ್ಲಿ ಅವರಿಗೆ ಮತ್ತೆ ಹುಟ್ಟಿಲ್ಲ ತಸ್ಮಸ್ಮಾತ್ ಕಲ್ಪಾದ ಊರ್ಧ್ವಂ ಆವೃತ್ತಿ ರೀತಿ ಹಾಗಾಗಿ ಕಲ್ಪಾಂತರದಲ್ಲಿ ಆ ಕಲ್ಪವು ಮುಗಿದ ನಂತರ ಆ ಕಲ್ಪದಲ್ಲಿ ಅವರಿಗೆ ಜನ್ಮ ಇಲ್ಲ ಇನ್ನೊಂದು ಕಲ್ಪದಲ್ಲಿ ಅಂದರೆ ಅದರರ್ಥ ಬ್ರಹ್ಮನ ಒಂದು ದಿನಕ್ಕೆ ಒಂದು ಕಲ್ಪ ಅಂತೇಳಿ ಹೇಳುವಂಥದ್ದು ಸಹಸ್ರಚತುರ್ಯುಗ ಒಂದು ಹಗಲು ಸಹಸ್ರ ಚತುರ್ಯುಗ ಒಂದು ರಾತ್ರಿ ಹೀಗೆ ಎರಡು ಸಾವಿರ ಚತುರ್ಯುಗಗಳು ಬಂದಾಗ ಮನುಷ್ಯರದ್ದು ಬ್ರಹ್ಮನ ಒಂದು ಕಲ್ಪ ಆಗ್ತದೆ ಅಷ್ಟು ಸಮಯ ಅವರಿಗೆ ಜನ್ಮ ಇಲ್ಲ ಮತ್ತೆ ಇನ್ನೊಂದು ಹೊಸ ಜನ್ಮ ಹೊಸ ಕಲ್ಪದಲ್ಲಿ ಅವರಿಗೆ ಜನ್ಮ ಉಂಟಾಗ್ತದೆ ಅಂತೇಳಿ ಶಾರೀರಿಕ ಬ್ರಹ್ಮಲೋಕಂ ಗತಾನ್ ಸಗುಣ ಬ್ರಹ್ಮೋಪಾಸಕಾನ್ ಅಮಾನವ ಪುರುಷೋ ಬ್ರಹ್ಮ ಗಮಯತಿ ಅರ್ಥಕ ಶ್ರುತ್ಯಪ್ರಾಯ ಚಿಂತನ ಪ್ರಸಂಗೇನ ಏನು ಲಿಖಿತ ದೃಶ್ಯತೆ ಹಾಗೆ ಶಾರೀರಿಕ ಏನು ಹೇಳಿದೆ ಬ್ರಹ್ಮಲೋಕಕ್ಕೆ ಹೋದಂತಹ ಸಗುಣ ಬ್ರಹ್ಮೋಪಾಸಕರಾದಂತಹ ಅಮಾನ ಪುರುಷನ್ ಬ್ರಹ್ಮಗಮಯತಿ ಬ್ರಹ್ಮಣನ್ನ ಹೊಂದುತ್ತಾ ಎಂಬುದಾಗಿ ಸೂತ್ರಭಾಷ್ಯದಲ್ಲಿ ಕಾರ್ಯಬ್ರಹ್ಮ ಲೋಕ ಪ್ರಲಯ ಪ್ರತ್ಯುಪಸ್ಥಾನ ಸತಿ ತನ್ನ ಸಮ್ಯಕ್ ದರ್ಶನಾ ಸಂತಹ तद्यक्षेण हिरण्यगर्भेण सह अंतपर अतःपरम परशुद्ध विष्णो परम, परम पदम प्रतिप्यं क्रम मुक्ति अनावृत्तिश्रुतभिधानी श्रुतभिधाने अभ्युपगंतव्य विष्णुपन हंदर हिण्यगर्भनुंदे यमलोक प्रलय ಪ್ರತ್ಯುಪಸ್ಥಾನಿ ಕಾರ್ಯಬ್ರಹ್ಮ ಲೋಕವು ಪ್ರಳಯ ಹೊಂದಲು ಹೊಂದ ಹೊಂದುವಂಥ ಸಂದರ್ಭದಲ್ಲಿ ಅದರ ಅಧ್ಯಕ್ಷನಾದ ಹಿರಣ್ಯ ಗರ್ಭನೊಂದಿಗೆ ಕಾರ್ಯಬ್ರಹ್ಮ ಅಂದರೆ ಅದು ಹಿರಣ್ಯ ಗರ್ಭ ಅವನೊಂದಿಗೆ ಅತಃ ಪರಂ ಪರಿಶುದ್ಧ ವಿಷ್ಣೋಹ ಪರಮಪದ ಆ ಕಾರ್ಯಬ್ರಹ್ಮ ಲೋಕ ಪ್ರಳಯವಾದಾಗ ಬ್ರಹ್ಮನೊಂದಿಗೆ ಬ್ರಹ್ಮಲೋಕವಾಸಿಗಳು ಕೂಡ ಪರಿಶುದ್ಧನಾದ ವಿಷ್ಣುವಿನ ಪರಮಪದವನ್ನು ಹೊಂದುತ್ತಾರೆ ಎಂಬಂತಹದು ಕ್ರಮ ಮುಕ್ತಿ ಅನಾವೃತ್ಯಾದಿ ಶೃತ್ಯಧಾನೇಭ್ಯ ಅಭ್ಯುಪಗಂತವ್ಯ ಅನಾವೃತ್ತಿತ್ವದ್ದು ಪುನಃ ಬರಲಿಕ್ಕಿಲ್ಲ ಅಂಥೇಳಿ ಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ ನಾಲ್ಕು ಮೂರು ಹತ್ತು ಪಾದ ನಾನ್ನೂರ ತೊಂಬತ್ತಾರು ಅತ ಯಶಾಂ ಬ್ರಹ್ಮಲೋಕೆ ಸಮ್ಯಕ್ ದರ್ಶನ ಪ್ರಾಪ್ತಿ ತಾಂ ಅಪುನರಾವೃತ್ತಿ ಯಶಾಂತ ಕಾಲಂತ ಪುನರಾವೃತ್ ವ್ಯವಸ್ಥಾ ಕಲ್ಪನೀಯ ಇದೆ ಭಾತಿ ಹಾಗಾಗಿ ಯಾರಿಗೆ ಬ್ರಹ್ಮಲೋಕದಲ್ಲಿ ಸಮ್ಯಕ್ ದರ್ಶನ ಉಂಟಾಗ್ತದೆ ಬ್ರಹ್ಮಲೋಕ ಸರಿ ಸತ್ಯಲೋಕ ಅದು ಹಿರಣ್ಯ ಗರ್ಭಲೋಕ ಅಥವಾ ಕಾರ್ಯಬ್ರಹ್ಮಲೋಕ ಅಲ್ಲಿ ಚಂದರ್ಮುಖ ಬ್ರಹ್ಮಲೋಕ ಅಲ್ಲಿ ಹೋಗಿಯೂ ಯಾರಿಗೆ ಸಮ್ಯಕ್ ದರ್ಶನ ಅಲ್ಲಿ ಉಂಟಾಗ್ತದೋ ಅಲ್ಲಿ ಪುನಃ ಸಾಧನೆ ಮುಂದುವರಿಸಬೇಕು ಹೇಗೆ ಭೂಸ್ ವರ್ಮಹರ್ಜನಸ್ತಪ ಸತ್ಯಂ ಎಂಬುದಾಗಿ ಸಪ್ತ ಊರ್ಧ್ವ ಲೋಕಗಳಿವೆಯೋ ಅದು ಸತ್ಯಲೋಕ ಕೊನೆಯದ್ದು ಅಲ್ಲಿವರೆಗೂ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗೋದು ಇಲ್ಲಿಂದ ಒಂದೇ ಸಾಧನೆ ಭೂಲೋಕದಲ್ಲಿ ಮಾಡಿದಾಗ ಹೂಡ್ಲಿ ಸತ್ಯಲೋಕಕ್ಕೆ ತಲುಪುವಂಥದ್ದಲ್ಲ ಭೂಲೋಕದಲ್ಲಿ ಸಾಧನೆ ಮಾಡಿದವನು ಭೂರ್ಲೋಕಕ್ಕೆ ಭೂರ್ ಲೋಕದಿಂದ ಸುವರ್ಲೋಕಕ್ಕೆ ಸುವರ್ಲೋಕದಿಂದ ಮಹರ್ಲೋಕಕ್ಕೆ ಆಮೇಲೆ ಜನೋಲೋಕಕ್ಕೆ ತಪೋಲೋಕಕ್ಕೆ ಪೂರ್ವ ಸ್ವರ್ಮಹರ್ಜ ಜನ ತಪಸ್ಸತ್ಯಂ ತಪಲೋಕದಿಂದ ನಂತರ ಸತ್ಯಲೋಕಕ್ಕೆ ಅಲ್ಲಿ ಅಲ್ಲಿ ಮತ್ತೆ ಮತ್ತೆ ಸಾಧನೆ ಮಾಡ್ತಾ ಮಾಡ್ತಾ ಬಂದಮ ಸತ್ಯಲೋಕದಲ್ಲಿ ಅಥವಾ ಬ್ರಹ್ಮಲೋಕ ಈಗ ಗರ್ಭ ಬ್ರಹ್ಮ ಅಥವಾ ಕಾರ್ಯಬ್ರಹ್ಮ ಅಲ್ಲಿ ಯಾವುದು ಜ್ಞಾನ ಉಂಟಾದ ಸಮ್ಯಕ್ ದರ್ಶನದ ಪ್ರಾಪ್ತಿ ಆದರೆ ಮಾತ್ರ ಅಂಥವರಿಗೆ ಆ ಪುನರಾವೃತ್ತಿ ಮುತ್ತ ಮತ್ತೆ ಹುಟ್ಟೋಕ್ಕಿಲ್ಲ ಇಲ್ಲದಿದ್ದರೆ ಮತ್ತೆ ಹುಟ್ಟು ಯೇಷಾಂತು ತದ ಅಪ್ರಾಪ್ತಿ ಹಾಗಾಗಿ ಅದು ಕೂಡ ಶಾಶ್ವತ ಅಲ್ಲ ಅಂತ ಹೇಳಿದ್ದು ಅಲ್ಲಿಯೂ ಸಾಧನೆ ಮಾಡಿ ಅವನು ಬ್ರಹ್ಮವನ್ನು ಕಾಣಬೇಕೆಂದರೆ ಬ್ರಹ್ಮ ವಸ್ತು ಏನು ಅಂತೇಳಿ ಹೇಳ್ತಕ್ಕಂಥದ್ದನ್ನು ಮೂಲ ಅದನ್ನು ಕಂಡರೆ ಯೇಷಾಂತು ತದಪ್ರಾಪ್ತಿ ಅದೇ ತನ್ನ ಸ್ವರೂಪ ಅಂತ ಹೇಳಿದರೆ ಮಾತ್ರ ಇಲ್ಲದಿದ್ದರೆ ಅದು ಪಡೆಯದವರಿಗೆ ದೇಶಾಂ ಕಾಲಾಂತರೇ ಪುನರಾವೃತ್ತಿ ಇನ್ನೊಂದು ಕಾಲದಲ್ಲಿ ಆಗುವುದು ಪುನರಾವೃತ್ತಿಯನ್ನು ಹೊಂದಬೇಕಾಗ್ತದೆ ಈ ವ್ಯವಸ್ಥೆ ಕಲ್ಪನೀಯ ಇತಿ ಭಾತ ಹೀಗಾಗಿ ನಮಗೆ ಕಂಡು ಬರ್ತದೆ ಅನುಭಂಚ ಅತ್ರ ಗೀತಾಭಾಷ್ಯಂ ಇದಕ್ಕೆ ಸರಿಯಾಗಿ ಗೀತಾಭಾಷ್ಯವು ಕೂಡ ಹೇಳ್ತದೆ ಅಂತೇಳಿ ಹೇಳ್ತಾರೆ ಆ ಬ್ರಹ್ಮಭುವನಾಥ್ ಭವಂತಿ ಅಸ್ಮಿನ್ ಭೂತಾನಿ ಇತಿ ಭುವನಂ ಭುವನ ಅಂದರೆ ಏನು ಭವಂತಿ ಅಸ್ಮಿನ್ ಭೂತಾನಿ ಇತಿ ಭುವನಂ ಇಲ್ಲಿ ಭೂತಗಳು ಇವೆ ಅಂತಹಾಗಿ ಭುವನ ಅಂತ ಹೇಳ್ತಾರೆ ಲೋಕ ಸೃಷ್ಟಿ ಇದೆ ಅಂತೇಳಿ ಹಾಗಾಗಿ ಲೋಕಗಳು ಅಂದರೆ ಅಲ್ಲಿ ಇರಲೇಬೇಕು ಚರಾಚಾರಗಳು ನೋಡಿ ಭುವನ ಎನ್ನುವ ಶಬ್ದದ ಪ್ರಕಾರ ನಾವು ಈಗ ಎಷ್ಟೆಷ್ಟು ಗ್ರಹಗಳಿವೆ ಎಷ್ಟೆಷ್ಟು ನಕ್ಷತ್ರಗಳಿವೆ ಅಲ್ಲೆಲ್ಲ ಒಂದೊಂದು ರೀತಿಯ ಯಾವುದೋ ಭೂತಗಳು ಚರಾಚರಗಳು ಇರಬೇಕು ಭವಂತಿ ಅಸ್ಮಿನ್ ಭೂತಾನಿ ಇತಿ ಭುವನ ಸುಮ್ಮನೆ ಭುವನ ಆಗುವುದಿಲ್ಲ ಲೋಕ ಆಗುವುದಿಲ್ಲ ಹಾಗಾಗಿ ಈಗ ವಿಜ್ಞಾನಿಗಳು ಏನೇನು ಸಂಶೋಧನೆ ಮಾಡ್ತಾರೆ ಇದೆಯೋ ಇಲ್ಲೋ ಅಂತೇಳಿ ಹುಡುಕ್ತಾರೆ ಆದರೆ ಎಲ್ಲದಲ್ಲೂ ಇದೆ ಅಂತೇಳಿ ಹೇಳ್ತಾರೆ ಈ ಶಬ್ದದ ಪ್ರಕಾರ ಭವಂತಿ ಅಸ್ಮಿನ್ ಭೂತಾನಿ ಇತಿ ಭುವನಂ ಭುವನ ಅಂದರೆ ಏನು ಇಲ್ಲಿ ಭೂತಗಳು ಇವೆ ಎಂಬುದರಿಂದಾಗಿ ಭುವನ ಭೂತಗಳು ಅಂದರೆ ಚರಾಚರಗಳು ಜೀವರು ಬೇರ್ಬೇ ರೀತಿಯ ಬ್ರಹ್ಮಭುವಂ ಬ್ರಹ್ಮಲೋಕ ಇತ್ಯರ್ಥ ಬ್ರಹ್ಮಭುವನ ಅಂದರೆ ಬ್ರಹ್ಮಲೋಕ ಅಂತೇಳಿ ಅರ್ಥ ಆ ಬ್ರಹ್ಮಭುವ ಸಹ ಬ್ರಹ್ಮಭುವನೆಯ ಲೋಕಾ ಸರ್ವೇ ಪುನರಾವರ್ತಿನ ಪುನರಾವರ್ತನ ಸ್ವಭಾವ ಬ್ರಹ್ಮಲೋಕದವರೆಗೆ ಆ ಬ್ರಹ್ಮಭುವ ಸಹ ಬ್ರಹ್ಮಭೂವನಿನೋಕಾ ಸರ್ವೇ ಪುನರಾವರ್ತಿನ ಬ್ರಹ್ಮಲೋಕವೂ ಸೇರಿದಂತೆ ಎಲ್ಲ ಲೋಕಗಳು ಕೂಡ ಪುನರಾವರ್ತಿಗಳೇ ಅಲ್ಲಿಗೆ ಕೂಡ ಪುನಃ ಹುಟ್ಟಬೇಕಾಗ್ತದೆ ಪುನರಾವರ್ತನ ಸ್ವಭಾವ ಹೇ ಅರ್ಜುನನೇ ಪುನರಾವರ್ತನ ಸ್ವಭಾವಳ್ಳ ಇವುಗಳೆಲ್ಲ ಕೂಡ ಮಾಂ ಉಪೇತ್ಯತು ಕೌಂತೆಯ ನನ್ನನ್ನು ಹೊಂದಿದರೆ ಎರೇ ಕೌಂತೆಯನೇ ಪುನರ್ಜನ್ಮ ಪುನರುತ್ಪತ್ತಿ ನ ವಿದ್ಯತೆಯೇ ಪುನರ್ಜನ್ಮ ಪುನರ್ ಇಲ್ಲ ಅಂಥೇಳಿ ಕೃಷ್ಣ ವಿಷ್ಣುವಿನ ಅವತಾರ ಹೇಳಿರ್ತಕ್ಕಂಥದ್ದು ಗೀತಾಭಾಷ್ಯ ಎಂಟು ಹದಿನಾರು ಇತಿ ಹಾಗಾಗಿ ವಿಷ್ಣು ಪದವನ್ನು ಹೊಂದಿದರೆ ಪುನರಾವರ್ತಿ ಇಲ್ಲ ಅಂಥೇಳಿ ವಿಷ್ಣು ಲೋಕವನ್ನು ಹೊಂದಿದರೆ ಇನ್ನು ಅದರ ಮುಂದಿನ ಭಾಗವನ್ನ ನಾವು ನಾಳೆ ದಿವಸ ನೋಡೋಣ ಜೀವರ ಗತಿ ಅಗತ್ಯಗಳ ಬಗ್ಗೆ ಇಲ್ಲಿಗೆ ಇಪ್ಪತ್ತೊಂದನೇ ಕಂತು ಮುಗಿಯಿತು ವಿಶುದ್ಧ ವೇದಾಂತ ಪರಿಭಾಷಾ ನಾಳೆ ದಿವಸ ಇಪ್ಪತ್ತೆರಡನೇ ಕಂತನ್ನು ನೋಡೋಣ ಹರಿರಾಮ ಶ್ರೀ ಸಚ್ಚಿದಾನಂದ ಶ್ರೀ ಶಂಕರ ಅರ್ಪಿತ ಮಸ್ತು